ಇಪ್ಪತ್ತೈದು ವಿರಾಜಾದೇವಿಯಂತಃಪುರ ಗಂಗಾ ಯಮನ ಸಂಗಮದಲ್ಲಿ ಮೂರ್ತಿಗೊಂಡ ಭರತ ಕಂಡದೆ ಸತ್ಕೀರ್ತಿಯು ಎಂಬತ್ತಿರುವ ಚಕ್ರವರ್ತಿ ನಿವಾಸ ನಿವಾಸದೆ ಬಿಸಿಲುಮಚ್ಚಿನಲ್ಲಿ ಚಕ್ರವರ್ತಿನಿ ವಿರಾಜಾದೇವಿಯು ಸುಖಾಸನದಲ್ಲಿ ಕುಳಿತು ಪತಿದೇವನನ್ನು ನೋಡುತ್ತಿದ್ದಾಳೆ ಚಂದ್ರನು ಆಕಾಶದ ನಟ್ಟ ನಡುವೆ ನಿಂತು ಚಕ್ರವರ್ತಿಯು ಬೆಳಗು ಬೆಳಗು ಬೆಳುಗೋಡೆಯ ಉಂಗುರುವೆಂಬಂತೆ ಇದ್ದು ಆಕಾಶವನ್ನೆಲ್ಲ ಒಂದು ಕಾಂತಿಮಯ ಧವಳ ಛತ್ರವನ್ನಾಗಿಸಿದ್ದಾನೆ ಆ ಬೆಳದಿಂಗಳಲ್ಲಿಯೂ ಮಸಕಾಗದೆ ಅಲ್ಲಲ್ಲಿ ಮೆರೆಯುತ್ತಿರುವ ನಕ್ಷತ್ರಗಳು ಆ ಛತ್ರವನ್ನು ಕೀರಿಸಿರುವ ವಜ್ರಮಣಿಗಳು ಮಣಿಗಳಂತೆ ಕಾಣುತ್ತಿವೆ ದೂರದ ದಿಗಂತಿನಲ್ಲಿ ಮಿನ್ ಮಿನಮಿನುಗುತ್ತಿರುವ ನಕ್ಷತ್ರ ಪುಂಜಗಳು ಆ ಬೆಳಗೋಡೆಯ ಅಂಚಿನಲ್ಲಿ ಕಟ್ಟಿರುವ ಮುತ್ತಿನ ಗೊಂಚಲುಗಳಂತೆ ಇವೆ ವಿರಜಾದೇವಿಯು ತಾನು ಪಿಚ್ಚುಕನ್ಯೆ ಪರಿಶುದ್ಧಳು ಎಂಬುದನ್ನು ತೋರಿಸಿಕೊಳ್ಳಲೆಂಬಂತೆ ನಿರ್ಮಲವಾದ ಬಿಳಿಯುಡೆಯುಟ್ಟಿದ್ದಾಳೆ ಆಕೆಯು ಸದ್ಗುಣಗಳಂತೆ ಆಕೆಯ ಸದ್ಗುಣಗಳಂತೆ ಆ ಸೀರೆಯಲ್ಲಿ ಬೂಟಾಟಗಳ ನಡುವಿನ ರತ್ನಗಳು ಹೊಳೆಯುತ್ತಿವೆ ಮಿತವಾದ ಆಭರಣಗಳನ್ನು ತಮ್ಮ ರತ್ನಗಳ ಅಮಿತವಾದ ಕಾಂತಿಯನ್ನು ಎಲ್ಲೆಲ್ಲೂ ಪ್ರಸರಿಸಬೇಕೆಂದು ವಿಜಿಗೀಷುವಾದ ಕ್ಷತ್ರಿಯ ವೀರನಂತೆ ಪ್ರಕಾಶಿಸುತ್ತಿವೆ ದಾಸಿಯರು ರತ್ನಖಚಿತವಾದ ಚಾಮರಗಳನ್ನು ಬೀಸಲು ಸಿದ್ದರಾಗಿದ್ದಾರೆ ಎದುರಿ ಗೊಬ್ಬಳು ವೀಣೆಯನ್ನು ಮೃದುವಾಗಿ ನುಡಿಸುತ್ತಾ ಕುಳಿತಿದ್ದಾಳೆ ಬಿಸಿಲಿನ ಮಚ್ಚಿನ ಬಿಸಿಲು ಮಚ್ಚಿನ ನಾಲ್ಕು ಮೂಲೆಗಳಲ್ಲೂ ಪಾರಜಾತಗಳು ಕಟ್ಟೆಗಳಲ್ಲಿ ಬೆಳೆದಿವೆ ಮೇಲೆಲ್ಲಾ ತಂತಿಯ ಜಾಲರಿಗಳನ್ನು ಹರಡಿ ಅದರ ಮೇಲೆ ಜಾಜಿ ಮಾಲತಿ ಇರುವಂತಿಗೆ ಬಳ್ಳಿಗಳನ್ನು ಅರಳಿಸಿದ್ದಾರೆ ಅಲ್ಲಲ್ಲಿ ರತ್ನಮಯವಾದ ಬಿತ್ತಿಗಳನ್ನುಳ್ಳ ಕೃತ್ರಿಮ ಪುಷ್ಕರಣಿಗಳಲ್ಲಿ ತಾವರೆ ಕನ್ನೈದಿಳ ಬೆಳೆಸಿದ್ದಾರೆ ಚಕ್ರವರ್ತಿಯ ಸೇವೆಗೆಂದು ಪುಷ್ಪ ಪುಷ್ಪವು ಎಂಬಂತೆ ಪಾರಿಜಾತ ಜಾಜಿ ಮಾಲತಿ ಇರುವಂತಿಗೆ ಜರಜಗಳು ತಮ್ಮ ತಮ್ಮ ಸುಗಂಧವನ್ನು ಸೂರ್ಯಗೊಡುತ್ತಿವೆ ಕಂಗಾಳಿಯು ಅದನ್ನೆಲ್ಲ ಹೊತ್ತು ತರಲಾರದೆ ಮುಕ್ಕುರಿಯುವಂತೆ ಉಸ್ ಎಂದುಕೊಂಡು ನಿಧಾನವಾಗಿ ಬೀಸುತ್ತಿದೆ ಸಣ್ಣವಾಗಿ ಮೃದುವಾಗಿ ಶೃಂಗನಾದವಾಗಿ ಚಕ್ರವರ್ತಿಯ ಆಗಮನವನ್ನು ಸೂಚಿಸಿತ್ತು ಮರ್ಯಾದೆಗೆ ಹಿಡಿದಿರುವ ಕರ್ಪೂರ ದೀಪಿಕೆಯು ತನ್ನದೂ ಕಾಣಿಕೆ ಎಂಬಂತೆ ಆ ಬಿಸಿಲು ಮಂಚಿನಲ್ಲಿ ರಂಗವಲ್ಲಿಯಾಗಿ ಇಟ್ಟಿರುವ ಕೇಸರ ಪಚ್ಚ ಕರ್ಪೂರ ಕಸ್ತೂರಿಗಳ ಹುಡಿಗಳ ವಾಸನೆಯು ವಾಸನೆಯ ಜೊತೆಗೆ ತನ್ನ ಸುವಾಸನೆಯನ್ನು ಅಷ್ಟು ಒಪ್ಪಿಸುತ್ತಿದೆ ಪರಾಕ್ರಮವನ್ನು ಪ್ರದರ್ಶಿಸಿ ಹಿಡಿದು ತಂದು ಸರಿಯಲ್ಲಿಟ್ಟರುವ ಶತ್ರುಗಳ ಹೃದಯದ ದ್ವೇಷ ದಾವನ ದಾವನಳಗಳಿಂದ ಏಳುವ ಕೃಷ್ಣಧೂಮದಂತೆ ನಿಶ್ಚಲ ಪಕ್ಕದಲ್ಲಿ ಹಿಡಿದು ತರುತ್ತಿರುವ ಧೂಪಧಾನಿಯಿಂದ ಹೊರಬೀಳುವ ದಪ್ಪ ಹೊಗೆಯು ಚಾಮರಗಳ ಗಾಳಿಯಿಂದ ಅಹತವಾಗಿ ಆಹತವಾಗಿ ಸುತ್ತಿನ ಗಾಳಿಯಲ್ಲಿ ಸೇರಿಹೋಗಿ ಅದೃಶ್ಯವಾಗುತ್ತಿದೆ ಚಕ್ರವರ್ತಿಯು ಬಂದನು ಆತನು ತನ್ನ ಪಾದಗಳಲ್ಲಿ ಧರಿಸಿರುವ ಪಾದಕಗಳ ಚರ್ಮಕ್ಕಿಂತ ಮೃದುವಾದ ರತ್ನಗಂಬಳಿಯ ಮೇಲೆ ನಡೆದು ಬಂದನು ಬಾಗಿಲಲ್ಲಿದ್ದ ಪ್ರಹರಣೆಯು ಮಂಡಿಯೂರಿ ಮಣಿದು ದಾರಿ ತೋರಿಸಿಕೊಂಡು ಚಕ್ರವರ್ತನಿ ಇರುವಡೆಗೆ ಕರೆತಂದಳು ಅರಸನ ಹಿಂದೆ ಬರುತ್ತಿರುವ ಮುಖ್ಯ ವೀಣಾವಾದ್ಯದ ಮೃದು ಮಂಗಳ ರವವು ಚಕ್ರವರ್ತನೆಯ ಬಳಿ ನುಡಿಯುತ್ತಿದ್ದ ವೀಣೆಯ ನಿನಾದದೊಡನೆ ಸುಖವಾಗಿ ಬೆರೆತು ಪರಸ್ಪರ ಕುಶಲ ಪ್ರಶ್ನೆಗಳ ಮಂಗಳ ಕಾರ್ಯವನ್ನು ನಿರ್ವಹಿಸಿ ಸ್ವಾಗತವನ್ನು ಆಚರಿಸಿತು ಅರಸಿತಿಯು ಆಸನದಿಂದೆದ್ದು ಮೂರು ಹೆಜ್ಜೆ ಮುಂದೆ ಹೋಗಿ ಅರಸನನ್ನು ಎದುರುಗೊಂಡು ಮಂಡಿಯೂರಿ ಬಗ್ಗೆ ಆತನ ಪಾತ್ರಗಳನ್ನು ಮುಟ್ಟಿ ಕೈ ಕಣ್ಣುಗೊಟ್ಟಿಕೊಂಡಳು ಅರಸನು ಜಲಭಾರ ನಮ್ರವಾದ ಮೇಘರಾಜನು ಬಗ್ಗೆ ಶಿಖರಣಿಯನ್ನು ಆಲಂಘಿಸುವಂತೆ ಬಗ್ಗಿ ಆಕೆಯನ್ನು ಮೇಲಕ್ಕೆತ್ತಿ ಆಲಂಘಿಸಿಕೊಂಡು ಜೊತೆಯಲ್ಲಿ ನಡೆದು ಹೋಗಿ ಸುಖಾಸನದಲ್ಲಿ ಸಹಪತ್ನಿಕನಾಗಿ ಅಲಂಕರಿಸಿದನು ಪರಿಜನರು ಒಬ್ಬೊಬ್ಬರಾಗಿ ಬಂದು ಮುಜುರಿ ಮಾಡಿ ಹೋಗಿ ದೂರದಲ್ಲಿ ನಿಂತು ತಿರಸ್ಕರಣೆಯು ನಿಶ್ಶಬ್ಬವಾಗಿ ಮುಂದೆ ಬರೆದ ಸೆರೆದು ಕುಳಿತಿರುವ ಮೂಲೆಯನ್ನು ಒಂದು ಕೋಣೆಯನ್ನು ಮಾಡಿತು ವಿರಜಾದೇವಿಯು ಅಲ್ಲಿ ಸಿದ್ಧವಾಗಿದ್ದ ರಸಾಯನವನ್ನು ಆಸನವನ್ನು ಪತಿದೇವಿಯನ್ನು ಗುಪ್ಪಿಸಿ ಉಪಚಾರ ಮಾಡಿದಳು ಅರಸನು ಸಕಾಮನಾಗಿ ಆಕೆಯನ್ನು ಬರಸೆಳೆದು ಗಾಢವಾಗಿ ಆಲಿಂಗನ ಮಾಡಿಕೊಂಡು ಸಸಿತ್ಕಾರವಾಗಿ ಚುಂಬಿಸಿ ನನಗೆ ನಿನ್ನಲ್ಲಿ ಎಷ್ಟೋ ಚೇಷ್ಟೆ ಮಾಡಬೇಕೆಂದು ಆಸೆ ಆದರೆ ನೀನು ಧರ್ಮಪತ್ನಿ ಕಾಮಪತ್ನಿಯ ಚೇಷ್ಠೆಯಿಂದ ಧರ್ಮಪತ್ನಿಯಲ್ಲಿ ಮಾಡಬಾರದು ಏನು ಮಾಡಲಿ ಎಂದು ನಿಟ್ಟಿಸಿರು ಬಿಟ್ಟನು ದೇವಿಯು ಗಂಡನನ್ನು ಕರುಣಿಸುವಂತೆ ಕೇಳಿದಳು ಪ್ರವಾಹ ಬಂದಾಗ ನದಿಯು ದಡಗಳನ್ನು ಕೇಳುವುದೇನೋ ಹಾಗಾದರೆ ತತ್ವವನ್ನು ಕೇಳು ಸ್ತ್ರೀಪೂರ್ವವಾದ ವ್ಯಾಪಾರವೆಲ್ಲ ಕಾಮ ವ್ಯಾಪಾರ ಅದು ಪುಂಪೂರ್ವವಾಗಿ ನಡೆಯಬೇಕಾದಾಗ ಸ್ತ್ರೀಯು ಕಾಮಪತ್ನಿಯಾದರೆ ಸ್ವಚ್ಛಂದ ಹಾಗಿಲ್ಲದೆ ಧರ್ಮಪತಿಯಾದರೆ ಅದೇ ನಿಯಮ ಆದ್ದರಿಂದಲೇ ಶಯ್ಯಾಸು ವೇಷ್ಯಾ ಎನ್ನುವುದು ಹಾಗಾದರೆ ನಾನು ವೇಷ ಆಕೆಯಾಗಬಾರದು ವೇಷ ಎಂತಾಗಬೇಕು ಎಂದರೆ ಗಂಡನು ಸೂಳಿಯಾಗಬೇಕು ಎಂದರೆ ಗಂಡನ ಸುಳಿಯಾಗಬೇಕು ಸೂಳೆಯಾಗಬೇಕು ದೇವ ಧರ್ಮಿಷ್ಠರು ಧರ್ಮದರು ಒಗಟಿನಲ್ಲಿಯೇ ಮಾತನಾಡಬೇಕೇನು ನಮಶನು ಸಣ್ಣಗೆ ನಕ್ಕು ಗಲ್ಲವನ್ನು ಮೆಲ್ಲೆಗೆ ಒತ್ತಿ ಪಕ್ಷಸ್ಥಳದಲ್ಲಿ ತಲೆಯಿಟ್ಟು ಪತ್ನಿಯನ್ನು ಅರ್ಧಾಲಿಂಗದಿಂದ ಆರಾಧಿಸುತ್ತಾ ಹೇಳಿದನು ಧರ್ಮಪತ್ನಿಯನ್ನು ಆರಾಧಿಸುವುದು ಧರ್ಮ ಸಂತಾನವನ್ನು ಪಡೆದು ಪಡೆದು ಪಿತೃಋಋಣವನ್ನು ಕಳೆದುಕೊಳ್ಳುವುದಕ್ಕೆ ಸಂತಾನದ ಯೋಚನೆಯೇ ಇಲ್ಲದೆ ಕಾಮತೃಪ್ತಿಯನ್ನು ಪಡೆಯುವುದಕ್ಕೆ ಕಾಮಪತ್ನಿಯ ಸೇವನೆ ಈಗ ಅರ್ಥವಾಯಿತೇ ಅದರಿಂದ ಹೇಳಿದೆ ಕಾಮತೃಪ್ತಿ ಎನ್ನುವುದಾದರೆ ಅದು ನಿನ್ನ ಪ್ರಪಂಚ ಆಗ ನಿನ್ನ ದಯೆಯಿಂದ ನಮಗೂ ಅಷ್ಟು ವಿನೋದ ಆದ್ದರಿಂದ ಬೇಕು ಎನ್ನುವುದು ನಿನ್ನ ಕಡೆಯಿಂದ ಬರಲಿ ಎಂದು ಧರ್ಮಪತ್ನಿ ಕಾಮಪತ್ನಿಯರ ಮಾತನ್ನು ಎತ್ತಿದೆ ದೇವ ನೆನಪಿರಲಿ ತಾವು ಇಲ್ಲಿಗೆ ಬಂದಿರುವುದು ನನ್ನ ಪ್ರಾರ್ಥನೆಯಿಂದ ನನ್ನನ್ನು ಅನುಗ್ರಹಿಸುವುದಕ್ಕೆ ಒಂದು ನಿಜ ಇನ್ನೊಂದು ಸುಳ್ಳು ದೇವಿಯ ಅದನ್ನು ಅರ್ಥಮಾಡಿಕೊಳ್ಳಲಾರದೆ ಕೈಯಲ್ಲಿದ್ದ ಲೀಲಾ ಕಮಲದಿಂದ ಗಂಡನ ಮುಖಪದ್ಯವನ್ನು ಪದ್ಮವನ್ನು ನೆವರಿಸುತ್ತಾ ಕೇಳಿದಳು ಹಾಗೆಂದರೆ ಮಹುಶನು ಆ ಲೀಲಾ ಕಮಲದ ಸೋಂಕನ್ನು ಅನುಭವಿಸಿಯೋ ಎಂಬಂತೆ ಕಣ್ಣನ್ನು ಅರಿಮುಚ್ಚಿ ಅದನ್ನು ಸಣ್ಣಗೆ ನಿವಾರಿಸುತ್ತಾ ಕೊಂಕುದನ್ನು ಎಲ್ಲಿ ಹೇಳಿದನು ನಿನ್ನ ಪ್ರಾರ್ಥನೆಯಿಂದ ನಿನ್ನ ಪ್ರಾರ್ಥನೆಯಿಂದ ಬಂದಿದ್ದೇನೆ ನಿಜ ಆದರೆ ಬಂದಿರುವುದು ನಿನ್ನನ್ನು ಅನುಗ್ರಹಿಸುವುದಕ್ಕಲ್ಲ ನಿನ್ನಿಂದ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ಕನಸು ಮನಸ್ಸಿನಲ್ಲಿಯೂ ನಾವು ಅನುಗ್ರಹಿಯರು ತಾವು ಅನುಗ್ರಾಹಕರು ಅಲ್ಲವೇ ಕಾಮ ಕಾಮಪ್ರಪಂಚವನ್ನು ಬಿಟ್ಟು ಇತರ ಪ್ರಪಂಚಗಳಲ್ಲಿ ಇದು ನಿಜ ಅರ್ಥಪ್ರಪಂಚದಲ್ಲಿ ಈ ಅನುಗ್ರಾಹ್ಯ ಅನುಗ್ರಾಹಕ ಸಂಬಂಧವು ಯಾವಾಗಲೂ ಹೆಚ್ಚು ಕಡಿಮೆಯಾಗುತ್ತದೆ ಇರುವುದು ಆದರೆ ಧರ್ಮ ಪ್ರಪಂಚ ಕಾಮಪ್ರಪಂಚಗಳಲ್ಲಿ ಅದು ನಿಯತವು ಮೊದಲೇನುದರಲ್ಲಿ ಪತಿಯೋ ಅನುಗ್ರಾಹಕ ಪತ್ನಿಯೋ ಅನುಗ್ರಾಹ್ಯಳು ಕಾಮಪ್ರಪಂಚದಲ್ಲಿ ಅದಕ್ಕೆ ಪ್ರತಿ ಪತ್ನಿಯೋ ಅನುಗ್ರಾಕಳು ಪತಿಯೋ ಅನುಗ್ರಾಹ್ಯ ಆದ್ದರಿಂದ ಅಂತಃಪುರಗಳಲ್ಲಿ ಅದು ತಿರಸ್ಕರಣೆಯು ಹೊರಗಿನ ಪ್ರಪಂಚವನ್ನು ಹೊರಗೆ ಬೀ ಇಟ್ಟು ನಮ್ಮನ್ನು ಏಕಾಂತದಲ್ಲಿ ಬಿಟ್ಟಿರುವಾಗ ದೇವಿಯವರು ದೊಡ್ಡ ಮನಸ್ಸು ಮಾಡಿ ಕರ್ತೃತ್ವವನ್ನು ವಹಿಸಿ ಕರ್ತವ್ಯ ಭಾರವನ್ನು ವಹಿಸಿಕೊಂಡು ನಮ್ಮಲ್ಲಿ ದಾಸ್ಯಾಭಾವವನ್ನು ಆರೋಪಿಸಿ ನಡೆಸಿಕೊಂಡರೆ ಕೃತಾರ್ಥರಾಗುವೆವು ಹಿನ್ನೊಳಿದು ಹೊನಲಂತುಬ್ಬಿ ಮೈಮೇಲೆ ಬಂದರೆ ಸ್ವರ್ಗವೇ ಕೈಗೆ ಸಿಕ್ಕಿದಂತಲ್ಲವೇ ದೇವ ಮೂರು ಲೋಕಗಳಲ್ಲಿಯೂ ತಮ್ಮಂತಹ ಧರ್ಮಜ್ಞರು ಧರ್ಮಿಷ್ಠರು ಧಾರ್ಮಿಕರು ಇಲ್ಲವೆನ್ನುವರು ಧರ್ಮಬಲದಿಂದ ಸ್ವರ್ಗವನ್ನು ಗೆದ್ದವರು ನಾವು ತಾವು ಬೇಕೆಂದರೆ ಇಂದು ಪದವಿಯನ್ನು ನಿರ್ವಹಿಸಬಲ್ಲ ತಾವು ಕೋರಿದರೆ ಸ್ವರ್ಗವು ಇಲ್ಲಿಗೆ ಬಂದ್ಬರುವುದು ಏನು ಅತಿಶಯ ದೇವಿ ಮಾತಿನಲ್ಲಿ ನನ್ನನ್ನು ಸೋಲಿಸಿದೆ ನಾವು ಕೋರಿದರೆ ಸ್ವರ್ಗವು ಇಲ್ಲಿಗೆ ಬರುವುದು ತಮಗೆ ಬೇಕಾದಷ್ಟು ಸುಖವನ್ನು ನಿರ್ವಂಚನೆಯಾಗಿ ಕೊಡುವೆನು ಎಂದು ಹೇಳಿ ನಮ್ಮನ್ನು ಬೇಡಿಕೊಳ್ಳಿ ಎಂದು ಅಪ್ಪನೇ ಮಾಡಿದಂತಾಯಿತು ಈಗೋ ಮಿಕ್ಕಿಲ್ಲರಿಗೂ ಸಿಂಹಾಸನಧೀಶ್ವರನಾಗಿ ಭೂಮಂಡಲದ ಏಕನಾಥನಾದನ ತಾನು ಚಕ್ರವರ್ತಿ ಎಂಬುದನ್ನು ಮರೆತು ಮಹಾದೇವಿಯರ ಎದುರು ನಿಂತು ಸೆರೆಗೊಟ್ಟಿ ಬೀಳುತ್ತಿರುವೆನು ಕಾಮಭಿಕ್ಷೆಯನ್ನು ಸರ್ವಾಂಗ ತೃಪ್ತಿಯಾಗುವಂತೆ ಅಮೃತಪೂರ್ವಕವಾಗಿ ಕೊಟ್ಟು ಕಾಪಾಡಬೇಕು ಸುರಜಾದೇವಿಯು ಆ ಮಾತು ಕೇಳಿದ ದೇವಾ ಇದು ಗಂಧರ್ವ ಪ್ರಸಾದವಲ್ಲ ರಂಗಮಂಟಪವಲ್ಲ ಜೊತೆಗೆ ನಾನು ಪಾದಸೇವೆಗಾಗಿ ಸಿದ್ಧರಾಗಿರುವವಳು ನನ್ನಲ್ಲಿ ಈ ನಾಟಕದ ಮಾತುಗಳೇಕೆ ದೇವಿ ಹಾಗಲ್ಲ ಇದು ಸರ್ವಥಾ ನಾಟಕದ ಭಾಷೆಯಲ್ಲ ನಾಟಕದಲ್ಲಿ ಬೇಕೆಂದೂ ಭಾವವನ್ನು ಬೆಳೆಸಿಕೊಂಡು ಇನ್ನೊಬ್ಬರು ಬರೆದ ಮಾತು ಕಲ್ಲಿತು ಆಡುವುದು ಸಂಸ್ಕೃತರಾದ ನಾವು ಭಾವವು ಸಹಜವಾಗಿ ಬೆಳೆದು ಬಲಿತು ಸಮಾಧಿಯಾಗಿ ಭಾವಾವೇಶದಿಂದ ಮಾತುಗಳು ಸಂಸ್ಕಾರ ಸಂಪನ್ನಳಾಗಿ ನೀನು ಧರಿಸುವ ಆಭರಣಗಳಲ್ಲಿರುವ ಶಾಣೋ ಶಾಣೋಲ್ಲೀಡ ಜೀವರತ್ನಗಳಂತೆ ತೇಜಪುಂಜಗಳಾಗಿ ಹೊರಬಂದರೆ ಇವು ನಾಟಕದ ಮಾತುಗಳೆನ್ನುವುದು ಯಾವ ನ್ಯಾಯ ಸಂಗೀತದಲ್ಲಿ ಚೆನ್ನಾಗಿ ನುಡುತ್ತಿರುವ ಕಂಠವು ಕಂಠವು ಶ್ರುತಿಗೆ ದ್ರೋಹ ಮಾಡದೆ ನುಡಿಯುತ್ತಿದ್ದರೆ ಅಲ್ಪಾಭರಣಗಳನ್ನು ಧರಿಸಿ ಲಘುವಂ ವಸ್ತ್ರದಿಂದ ಬಂದಿರುವೆಂದರೆ ನಿನಗೆ ವಸ್ತಾಭರಣಗಳು ಬೇಕಾದಷ್ಟು ಇಲ್ಲವೆಂದು ಒಂದು ನದಿಯು ಕಟ್ಟೆಯ ಎಂದೇ ನಿಂತು ಘನವಾಗಿದ್ದರೂ ದುಮುಖವಾಗ ಬೋರ್ಧರೆದರೆ ಅದು ನಾಟಕವೇ ಈಗ ಸಮಯದಲ್ಲಿ ನಾನಿಷ್ಟು ಮಾತನಾಡುತ್ತಿರುವುದು ಭಾವಶಬಲತೆಯಿಂದಲೇ ಅಲ್ಲವೇ ಆದ್ದರಿಂದಲೇ ನಾನಾಡುವ ಮಾತು ನಾಟಕದಲ್ಲ ನಾಟಕದ್ದಲ್ಲ ನಾಟಕದಲ್ಲಿ ಅರ್ಥಕ್ರಿಯೆ ಇಲ್ಲದೆ ಭಾವ ಮಾತ್ರವಾದದರಿಂದ ವಾಕು ಅಲ್ಲಿ ವಿಡಂಬನವು ಅದರಲ್ಲಿ ತೃಪ್ತ ತರ್ಪಯಂತಿ ಆಗಿ ವಶ್ಯಳಾಗಿ ವಶಯಂತೆ ಲೋಲೆಯಾಗಿ ಲೀಲಾಪರಳಾದ ನಿಂದಂತಹ ಸುರಸುಂದರಿಯ ಸಮ್ಮುಖದಲ್ಲಿ ವಿಡಂಬನ ವಾಕಿಗೆ ಪ್ರಯೋಜನವಿಲ್ಲ ಆದ್ದರಿಂದ ಕಾರ್ಯಪರರಾಗಿ ಸಂತೋಷವನ್ನು ಅರ್ಜಿಸುವ ಕಾಲವಿದು ಕಾಮದೇವನ ಆರಾಧನೆಯಿಂದ ಕೃತಾರ್ಥರಾಗುವ ಕಾಲವಿದು ಬರಿಯ ಮಾತಿನ ಬಡಗಿನಲ್ಲಿ ಕಾಳಹರಣಬೇಕೆ ವಶೆ ಎಂದರೆ ಹೆಣ್ಣಾನೆ ದೇವ ತಮ್ಮ ಮಾತುಗಳು ನನ್ನ ನನ್ನ ರಸಾಯನವಾಗಿವೆ ತಮ್ಮೊಡನೆ ಸಿಮಾಸನದಲ್ಲಿ ಕುಳಿತಾಗ ಆ ವೈಭವವನ್ನು ನೋಡಿ ಮನಸು ತಣೆಯುವಂತೆ ಧರ್ಮಾಸನದಲ್ಲಿ ಕುಳಿತಾಗ ಕೃಷ್ಣವು ಸಂದಿಗ್ದವು ದುರಾರಾಧ್ಯವು ಆದ ಧರ್ಮಸ್ಕಂದಗಳನ್ನು ವಿವರಣೆ ಮಾಡಿ ನಿರ್ಣಯಕ್ಕೆ ಬರುವ ಚಾತುರ್ಯವನ್ನು ನೋಡಿ ಬುದ್ಧಿಯು ಮೆಚ್ಚಿ ತಲೆತುಗುವಂತೆ ಈ ಸುಖಾಸನದಲ್ಲಿ ನಮ್ಮ ಪ್ರಾಣ ಮನೋಬುದ್ದಿಗಳಂತೆ ದೇಹಗಳು ಒಂದಾಗುವ ಅವಸರದಲ್ಲಿ ಏಕಾಂತದಲ್ಲಿ ಕೈಗೆ ಸಿಗುವುದೇ ಅಪರೂಪವಾದ ತಾವು ನನಗೆ ಸಿಕ್ಕಿರುವಾಗ ಇನ್ನೂ ಅಷ್ಟು ಹೊತ್ತು ತಮ್ಮ ಮಧುರಲಾಪವನ್ನು ಬಯಸಿ ಈ ಕಿವಿಗಳು ಒಂದೇ ಕ್ರೀಡಾಗಿರುವವು ತಾವು ಏನಾದರೂ ಹೇಳುತ್ತೀರಿ ಏರುತ್ತೀರಿ ನಾನು ನಾನು ಯಥಾಶಕ್ತಿಯಾಗಿ ಪ್ರಣಯೋಪಚಾರವನ್ನು ಒಪ್ಪಿಸುತ್ತಾ ಸಂತೋಷವಾಗಿ ಕೇಳುವೆನು ಭಲೇ ದೇವಿ ಕಿವಿಗಳು ಒಂದೇ ಕೆರಡಾಗಿವೆ ಎಂದು ಸಂತೋಷದಿಂದ ಒಬ್ಬುತ್ತಿರುವ ನಿನ್ನ ಸ್ಥಿತಿಯನ್ನು ಸೂಚಿಸಿಕೊಂಡೆ ನೋಡು ಕಾಮಪ್ರಪಂಚದಲ್ಲಿ ಪೂರ್ವರಂಗ ಪ್ರಸಾಧನವು ತೀರ್ಯ ಜಂತುಗಳಲ್ಲಿ ಹೆಚ್ಚು ಉತ್ತರ ರಂಗ ಪ್ರಸಾದ ಹೆಚ್ಚು ತೀರ್ಯ ಜಂತುಗಳಲ್ಲಿ ಹೆಚ್ಚು ಉತ್ತರ ರಂಗ ದೇವತೆಗಳದು ಪೂರ್ವೋತ್ತರ ರಂಗ ಪ್ರಸಾದನವು ಮನುಷ್ಯ ಪ್ರಸ್ಥಾನವು ನೀನು ಸಹಜವಾಗಿ ದೇವತೆ ಆದುದರಿಂದ ನಿನಗೆ ಉತ್ತರರಂಗ ಪ್ರಸಾದನವು ಪ್ರಿಯವೆಂದು ನಾನು ಅವಸರಿಸಿದೆ ನೀನು ದೇವತೆಯಾದರೂ ನನಗಾಗಿ ಮಾನಷ ಧರ್ಮವನ್ನು ಅನುಸರಿಸಿರುವೆ ಎಂಬುದನ್ನು ಪರ್ಯಾಯವಾಗಿ ಸೂಚಿಸಿ ಉಪಕಾರ ಮಾಡಿದೆ ಹಾಗೂ ಆಗಲಿ ದೇವ ಕಾಮವು ಮತ್ತೆಲ್ಲವನ್ನೂ ಮರೆಸುವ ವ್ಯಾಪಾರವು ಅಲ್ಲಿಯೂ ತಾವು ತೀರದೇವ ಮಾನವ ಧರ್ಮಗಳನ್ನು ಮರೆಯುವ ಮರೆಯದೆ ವ್ಯವಸ ವ್ಯವಹರಿಸುವಿರಲ್ಲ ಈ ವಿಚಕ್ಷಣೆಯು ತಮ್ಮೊಬ್ಬರಿಗೆ ಮಾತ್ರ ಸಾಧ್ಯ ಇದು ನಿಜವಾಗಿಯೂ ವಿಚಿತ್ರ ನೀನು ಹೇಳಿದು ಬಹಳ ಬಹಳ ಸರಿ ಆದರೆ ದೇವಿ ಇದು ನನ್ನ ವಿಶೇಷ ಗುಣವಲ್ಲ ಅಂದು ನಾವು ಸೇವಿಸಿದೆ ಶವನ ಮಹರ್ಷಿಯ ವರಪ್ರಸಾದ ಮಾನವರು ಸಹಜವಾಗಿ ರಜೋಗುಣದವರು ರಜೋಗುಣವು ಉಬ್ಬು ತಗ್ಗಿನ ಕಣ್ಣಡಿಯಲ್ಲಿ ಕಾಣುವ ಪ್ರತಿಬಿಂಬದಂತೆ ಸತ್ಯವನ್ನು ಅಯಥಾ ಆಗಿ ತೋರಿಸುವುದು ಹಾಗೆ ಅಯಥಾ ಆಗಿ ಕಂಡುಕೊಂಡಿದ್ದನ್ನೆಲ್ಲ ಸತ್ಯವನ್ನು ಭ್ರಮಿಸಿ ಮೋಹಕೊಂಡು ತನ್ನನ್ನು ಕಿರಿದು ಮಾಡಿಕೊಂಡು ಒದ್ದಾಡುವುದೇ ಮಾನವ ಧರ್ಮವು ಇದನ್ನು ಮೀರಿ ವಸ್ತುವಸ್ತುವಿಗೆ ಸ್ವಧರ್ಮವಿರುವುದೆಂದು ತಿಳಿದು ಪರಸ್ಪರ ಅವಿರುದ್ಧವಾಗಿ ಮೋಹವನ್ನು ತುಳಿದು ಸ್ಮೃತಿಯನ್ನು ಮೆರೆದು ವರ್ತಿಸುವುದೇ ಧರ್ಮಾರಾಧನವು ಹಸುವಿಗೆ ಮಾಂಸವನ್ನು ಹುಲ್ಲಿಗೆ ಹುಲ್ಲ ಹುಲಿಗೆ ಹಾಕಿದರೆ ಆದಿತೆ ಸ್ತ್ರೀಯಾದರೇನು ಪುರುಷರಾದರೇನು ಎರಡೂ ಅಲ್ಲದೆ ಸಾಕ್ಷಿ ನಾನೆಂಬ ವೇದಾಂತವು ಸಿದ್ಧಾಂತವು ನಿಜವಾದರೂ ಕ್ಷೇತ್ರ ಧರ್ಮವಾದ ಕಾಮವಿಕಾರಕ್ಕೊಳಗಾಗಿ ವರ್ತಿಸಬೇಕಾದ ಈ ಕಾಲದಲ್ಲಿ ಆ ಸಿದ್ಧಾಂತವನ್ನು ಅವಲಂಬಿಸಲಾದೀತೇ ಮಿಕ್ಕರೆಯಲ್ಲಿ ನಾಯಕನು ನಾನು ಇಲ್ಲಿ ನೀನು ನಾಯಕಿಯೋ ನೋಡು ನವಿಲು ಕೂಡ ನಲ್ಲೆಯೋ ಕಾಣುವಂತೆ ನರ್ತಿಸಿ ಪ್ರಕೃತಿಯ ಪ್ರಕೃತಿಯ ರಮಣಾನುಕೂಲಾದ ಸಹಚರಿಯನ್ನು ಒಲಿಸಿಕೊಳ್ಳುವುದು ಅಲ್ಲದೆ ನಾನೂ ಹಾಗೆ ಮಾಡುವನು ವೈನಿಕನ ಉಪಧರ್ಮವನ್ನು ಸಹಿಸಿಕೊಂಡು ಮೃದು ಮೃದುವ ಮೃದು ಮಧುರವಾಗಿ ನುಡಿಯುವ ವೀಣೆಯಂತೆ ನೀನು ನನ್ನ ಉಪಮರ್ಧದಿಂದ ಉಪಚಿತ ಸರಸ ಉಪಚಿತ ರಸಳಾಗಿ ಸುಪ್ರೀತಳಾಗಿ ನನ್ನನ್ನು ಸಂಪ್ರೀತಿಗೊಳಿಸು ಹೀಗೆ ದಂಪತಿಗಳು ಮನೋವಾಕಾಯಗಳಿಂದ ಒಬ್ಬರನ್ನೊಬ್ಬರು ಆರಾಧಿಸುವುದರಲ್ಲಿ ತತ್ಪರರಾಗಿ ತಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಸಾರ್ಥಕಗೊಳಿಸಿದರು